ಮೂವತ್ತೊಂದು ಗಂಡಹಿಂಡಿರು ಶಚಿದೇವಿಯು ಗುರುವು ಅನುಗ್ರಹಿಸಿದ ತಿರಸ್ಕರಣೆಯನ್ನು ತೆಗೆದುಕೊಂಡು ಪ್ರತಿದರ್ಶನಾರ್ಥವಾಗಿ ಮನಸ್ಸು ಸರೋವರಕ್ಕೆ ಹೋದರು ಅಗ್ನಿವಾಯುಗಳು ಆಕೆಯ ರಕ್ಷಕರಾಗಿ ಹೋದರು ಅಗ್ನಿಯು ಹೋಗುತ್ತಾ ದಾರಿಯಲ್ಲಿ ವಾಯುವಿಗೆ ಹೇಳಿದನು ವಾಯು ನನಗೆ ಈ ಆ ಹತ್ಯೆಯನ್ನು ಮಾತನಾಡಿಸಬೇಕು ಎನಿಸುತ್ತಿದೆ ವಾಯುವಿನ ಗೊತ್ತಾ ಹೇಳಿದನು ನೀನು ಪ್ರತಿಫಲವನ್ನು ಅನುಭವಿಸಲು ಸಿದ್ಧನಾದರೆ ಯಾವ ಕೆಲಸವನ್ನಾದರೂ ಮಾಡಬಹುದು ಅದರಲ್ಲಿ ಏನೂ ತಪ್ಪಿಲ್ಲ ಸರಿ ನಿನ್ನ ಅನುಮತಿಯೇ ಸಿಕ್ಕಿತು ಇನ್ನು ದೇವಿಯನ್ನು ಕೇಳುವೆನು ಎಂದು ಶಚಿಯ ಬಳಿಗೈದು ಸಚಿಯ ಬಳಿಗು ಕೇಳಿದನು ಇಂದು ನನ್ನನ್ನು ಕಾಡುತ್ತಿರುವ ಹತ್ಯೆಯನ್ನು ನೋಡಿ ಬರುವೆನು ಶಚಿಯು ಯೋಚನೆ ಮಾಡುವುದು ಮಾಡಿದಳು ಆಗಬಹುದೂ ಆದರೆ ನಿನ್ನನ್ನು ಅದು ಕಾಡಿದರೆ ನಾನು ತಿಳಿದುಕೊಂಡಿರುವುದು ಸರಿಯಾದರೆ ಅದಕ್ಕೆ ಇರುವ ಕಾಡುವುದು ಅದಕ್ಕೆ ಇರುವ ಕಾಡುವ ಶಕ್ತಿಯು ನಿಯತವಾಗಿರಬೇಕು ಅದರಲ್ಲಿ ನನ್ನ ಕಡೆಗೆ ನನ್ನ ಕಡೆಗೆ ನನ್ನ ಕಡೆಗೆ ಅಷ್ಟು ತಳ್ಳಿದರೆ ಅದು ಇಂಧನವನ್ನು ಕಾಡುವ ಶಕ್ತಿಯು ಕಡಿಮೆಯಾಗುವುದು ವಾಯುವು ಜೊತೆಯಲ್ಲೇ ಹೇಳಿದನು ಹಾಗೆ ಇಂಧನಕ್ಕೆ ಕಾಟುವ ತಪ್ಪು ಅಂತಿದ್ದರೆ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಶಚಿ ಅಪ್ಪಣೆಯನ್ನು ಪಡೆದು ಆಕೆಯ ರಕ್ಷಣೆಗೆ ವಾಯುವನ್ನು ಇಟ್ಟು ಅಗ್ನಿಯು ತಾನು ಹತ್ತಿಯನ್ನು ಹುಡುಕಿಕೊಂಡು ಹೋದನು ಮಾನಸ ಸರೋವರಕ್ಕೆ ನೈಋತ್ಯದಲ್ಲಿ ಒಂದು ವಿಶಾಲವಾದ ಉಷಿರ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಮುಳ್ಳುಕಂಠಿಯ ಮರೆಯಲ್ಲಿ ಗಾಳಿಯಲ್ಲಿ ಗಾಳಿಯಾಗಿ ಆ ಹಿಮಾಲಯದ ಶೀತಪಾತದ ಶೀತಪಾತದಲ್ಲಿ ಗಡಗಡನೆ ನಡಗುತ್ತಾ ಮೈಯೆಲ್ಲ ಗಾಳಿಯ ತುಂಡಾದಂತೆ ಬಿದ್ದಿದೆ ಬಡಿಯಲ್ಲಿ ಅಗ್ನಿಯು ಸುಳಿಯಲು ಅದು ಹಾವಿನಂತೆ ಮುಸುಗರೆಯಿತು ಅಗ್ನಿಯು ವಾಕರಣೆಯನ್ನು ಕೊಟ್ಟನು ಹತ್ಯೆಯು ಮಾತನಾಡಿತು ಅದು ಗಾಳಿಯಲ್ಲಿರುವ ಶಬ್ದವರ್ಣವಾದಂತೆ ಇಂದ್ರ ಇಂದ್ರನಿಗಾಗಿ ಇನ್ನೂ ಎಷ್ಟು ದಿನ ಕಾಯಬೇಕು ನಾನು ಬಂದಿರುವ ಇಂದನಲ್ಲ ಹೌದು ನಿನ್ನ ಸ್ಪರ್ಶದಿಂದ ಗೊತ್ತಾಯಿತು ನಿನಗೆ ಸ್ಪರ್ಶವಿಲ್ಲದೆ ಇನ್ನೇನು ಗೊತ್ತಾಗುವುದಿಲ್ಲವೇನು ಇಲ್ಲ ಹಾಗಾದರೆ ಇಂದನ್ನು ಹೇಗೆ ಗೊತ್ತು ಮಾಡಿಕೊಳ್ಳುವೆ ಇಂದನ್ನು ಬಂದರೆ ನನಗೆ ತಿಳಿಯುತ್ತದೆ ನಾನು ಹೋಗಿ ಹಿಡಿದು ಬಿಡುತ್ತೇನೆ ಇಂದಿನಿರುವುದು ಸ್ವರ್ಗದಲ್ಲಿ ಇದು ಹಿಮಾಲಯ ಪ್ರಾಂತ್ಯ ಮನುಷ್ಯ ಭೂಮಿ ಇಲ್ಲಿ ಕಾದು ಏನು ಫಲ ಇದು ಮನುಷ್ಯ ಭೂಮಿಯಲ್ಲ ದೇವಭೂಮಿ ಇಲ್ಲದಿದ್ದರೆ ನನ್ನನ್ನು ಹೀಗೆ ಸುಡುತ್ತಿರಲಿಲ್ಲ ಇಂದನು ಇಲ್ಲಿಗೆ ಓಡಿ ಬಂದ ಅವನನ್ನು ಬೆನ್ನತ್ತಿ ಬಂದೆ ನಾನು ಬಂದೆ ಆತನೀಗ ಇಲ್ಲಿದ್ದಾನೆ ಅದು ನನಗೆ ಗೊತ್ತಿಲ್ಲ ಅವನು ಬಂದರೆ ನನಗೆ ಗೊತ್ತಾಗುವುದು ಹಿಡಿದು ಬಿಡುವೆ ಹ್ಞೂ ಹೇಳಿಕೊಂಡು ಏನು ಫಲ ಎಂದು ಎರಡು ಹೆಜ್ಜೆಯಲ್ಲಿ ತಪ್ಪಿಸಿಕೊಂಡ ಎರಡು ಎಜ್ಜೆಯಲ್ಲಿ ತಪ್ಪಿಸಿಕೊಂಡ ಇಲ್ಲಿಗೆ ಹೋದನು ಇಲ್ಲಿಯೇ ಇಲ್ಲಿಯೋ ಸೇರಿಕೊಂಡಿದ್ದಾನೆ ಬರಲಿ ಈಚೆಗೆ ಬಂದರೇನು ಮಾಡುವೆ ನಿನಗೆ ಅಂಗಾಂಗಗಳೇ ಇಲ್ಲ ಅಂಗಾಂಗಗಳೇ ಇಲ್ಲವಲ್ಲ ಏನು ಮಾಡುವುದೇ ನಾನು ಮುಟ್ಟಿದಲ್ಲಿ ಹುಣ್ಣಾಗುವುದು ಕೊಳಕು ಮಂಡಲದ ಹುಣ್ಣಿನಂತೆ ತೀವ್ರವಾಗಿ ಒಂದೇ ಗಳಿಗೆಯೊಳಗೆ ಮೈಯೆಲ್ಲ ಹುಣ್ಣಾಗಿ ಹುಣ್ಣೇ ಹುಣ್ಣಾಗುವುದು ಧನ್ವಂತರಿಯ ಧನ್ವಂತರಿಯು ಅಮೃತ ಸೇಚನದಿಂದ ಇದನ್ನು ಗುಣಪಡಿಸುವನು ಹ್ಞೂ ಸಾಧ್ಯವಿಲ್ಲ ಇದು ಪಾಪದಿಂದ ಆದುದು ಇದಕ್ಕೆ ಸಾವೇ ಕೊನೆ ಇಂದ್ರನು ಅಮರನೆಂಬುದನ್ನು ಮರೆತು ಮಾತನಾಡುತ್ತಿರುವೆ ಹಾಗಾದರೆ ಅನುಭವಿಸಿ ಅನುಭವಿಸಿ ನನಗೆ ಸತ್ತಂತೆ ಬಿಡುವನು ನೀನು ಕುರಿತು ಹೇಳುತ್ತಿರುವುದು ದೇವರಾಜನನ್ನು ಬೀದಿಯ ಭಿಕಾರಿಯನ್ನಲ್ಲ ಹೌದು ಹೌದು ದೇವರಾಜನಾದರೂ ಪಾಪ ಮಾಡಿದಾಗ ಬೀದಿಯ ಭಿಕಾರಿಗಳಿಗಿಂತ ಕಡೆ ಆಯಿತು ಏನು ಮಾಡಿದರೆ ನಿನಗೆ ತೃಪ್ತಿಯಾಗುವುದು ನನಗೆ ತೃಪ್ತಿ ಇಲ್ಲ ನಾನು ಹುಟ್ಟಿರುವುದು ಇಂದುದನ್ನು ತಿನ್ನುವುದಕ್ಕೆ ಯಾರೂ ಅವನನ್ನು ಬಿಡಿಸಿಕೊಳ್ಳಲಾರರು ಆತನು ನಿನಗೆ ಸಿಕ್ಕದೇ ಹೋದರೆ ಏನು ಮಾಡುವೆ ಅದನ್ನು ನಾನು ಯೋಚಿಸುವ ಯೋಚಿಸುವುದೂ ಇಲ್ಲ ನಿನಗೆ ಕೊನೆ ಯಾವಾಗ ನನಗೆ ಕೊನೆ ಇದ್ದಂತಿಲ್ಲ ಆದರೆ ಈ ದೇವ ದೇವಭೂಮಿಯಲ್ಲಿ ಈ ಚಳಿಗಾಲಿಯಲ್ಲಿ ಅದು ಈ ಸರೋವರದಿಂದ ಬೀಸುವ ಕುಳಿರ್ಗಾಳಿಯಲ್ಲಿ ನಾನು ಕೊರಗುತ್ತಿದ್ದೇನೆ ಹೀಗೆ ಇದ್ದರೆ ಕರಿ ಕರಿಗೆ ಹೋಗುವೆನೋ ಏನೋ ಕತ್ತೆ ನಾನು ಹೇಳುವೆನೋ ನಿನ್ನ ಕೈಗೆ ಇಂದನ್ನು ಸಿಕ್ಕುವುದಿಲ್ಲ ದೇವತೆಗಳೆಲ್ಲರೂ ಸೇರಿ ಆತನನ್ನು ನಿನ್ನ ಕೈಗೆ ಸಿಕ್ಕದಂತೆ ಮಾಡಬಲ್ಲರು ಇಲ್ಲ ಸಾಧ್ಯವಿಲ್ಲ ಹಾಗಾದರೆ ನಿನಗೆ ಈ ಚಳಿಗಾಳಿಯಲ್ಲಿ ಕೊರಗೆ ಕರಗುವುದೇ ಗತಿ ನೀನು ನನ್ನ ಶಕ್ತಿಯನ್ನು ಕಾಣೆ ನಾನು ಹುಟ್ಟಿರುವ ಕೆಲಸ ಮುಗಿಯುವವರೆಗೂ ನಾನು ಸಾಯುವುದಿಲ್ಲ ನಾನನ್ನು ನಾನು ನಿನ್ನನ್ನು ಸುಟ್ಟು ಬಿಡುವೆ ಸಾಧ್ಯವಿಲ್ಲ ವಾಯುವು ವಾಯುವು ನಿನ್ನನ್ನು ಶೋಷಿಸಿ ಬಿಡುವೆನೋ ನೀನು ಆತನ ಕೈಗೆ ಸಿಕ್ಕಿದರೆ ತಲೆಗೆಲೆಯಂತೆ ಜೀರ್ಣವಾಗಿ ಹೋಗುವೆ ನಾನು ಹುಟ್ಟಿರುವುದು ಇಂದನಿಗಾಗಿ ಇಂದನನ ನನ್ನ ಆಹುತಿ ತೆಗೆದುಕೊಂಡೇ ಮುಂದಿನ ಮಾತು ನಾನಿಂದು ಮಾತನಾಡುವುದಿಲ್ಲ ನನ್ನನ್ನು ಬಿಡು ಅಗ್ನಿಯು ಏನೋ ಮಾಡಬೇಕು ಏನು ಮಾಡಬೇಕೋ ತಿಳಿಯದಾದನು ಒಂದು ವೇಳೆ ಬೃಹಸ್ಪತಿಯೇ ಬಂದರೂ ಈ ಹತ್ಯೆಯು ಸಾಧ್ಯವಾಗುವುದೋ ಇಲ್ಲವೋ ಅಂದು ಇಂದು ನೋಡಿ ಹೋದರೆ ಆತನು ಪಟ್ಟ ಗಾಬರಿಯನ್ನು ನೋಡಿದರೆ ಆತನು ನಿಜವಾಗಿಯೋ ಈ ಹತ್ಯೆಗೆ ಹೆದರಿರಬೇಕು ಏನು ಮಾಡುವುದು ಅಗ್ನಿಯ ಯೋಚನೆಯನ್ನು ಕೇಳಿ ವಾಯುವು ಚಿಂತಾಪರನಾದನು ಇಬ್ಬರೂ ಯೋಚಿಸಿ ತಿರಸ್ಕರಣೆಯ ಸಹಾಯದಿಂದ ನಿರ್ವಾತ ಸ್ಥಳವನ್ನು ಸೃಷ್ಟಿಸಿ ಅಲ್ಲಿ ಶತಿದೇವಿಯ ಪೂಜೆಗೆ ಬೇಕಾದದ್ದನ್ನೆಲ್ಲ ಸಿದ್ಧ ಮಾಡಿಕೊಟ್ಟು ತಾವು ಇಬ್ಬರು ಕೋಟೆ ಕಟ್ಟಿಕೊಂಡು ರಕ್ಷಣೆಗೆ ಕುಡಿದರು ಶಚಿಯು ಪೂಜೆಗೆ ಕುಡಿದಳು ಆ ಕೈಯು ಮಾನವ ಸೃಷ್ಟಿಯಿಂದ ಬೇಕಾದನ್ನು ಮಾಡಬಲ್ಲಳು ಜೊತೆಗೆ ಅಗ್ನಿವಾಯುಗಳ ಸಹಾಯವೂ ಇದೆ ಕಲಶವನ್ನು ಇಟ್ಟು ಇದ್ರೆ ಅದರಲ್ಲಿ ಇಂದನನ್ನು ಆವಾಹಿಸಿದಳು ಇಂದ್ರ ಮಂತ್ರಗಳಿಂದ ಕಲಶಕ್ಕೆ ಪೂಜೆ ಮಾಡಿ ತನ್ನ ಪ್ರಾಣಗಳನ್ನು ತನ್ನಿಂದ ತನ್ನಿಂದ್ರಿಯಗಳನ್ನು ಕೊಟ್ಟು ಕಲಶದಲ್ಲಿರುವ ಅವಾಹಿತ ದೇವತೆಯು ರೂಪುಗೊಳ್ಳುವಂತೆ ಮಾಡಿದಳು ಜೊತೆಗೆ ರುಕ್ಕಿನಿಂದ ಆವಾಹನೆಯಾಗಿ ಸಾಮಗಾನದಿಂದ ಆ ಕಲೆಯನ್ನು ವೃದ್ಧಿಗೊಳಿಸಿದಳು ಕೊನೆಗೆ ಇಂದನು ಸೂಕ್ಷ್ಮರೂಪದಿಂದ ಕಾಣಿಸಿಕೊಂಡು ಯಾರು ನನ್ನನ್ನು ಕರೆದವರು ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದನು ನಾನು ಶಶಿ ತಿರಸ್ಕರಣೆಯೂ ಸುತ್ತಲೂ ವ್ಯಾಪಿಸಿರುವುದು ನನ್ನೊಡನೆ ಮಾತಾಡು ನೀನು ನಿನ್ನೂ ಹತ್ಯೆಗೆ ದಿಗಲುಪಡಬೇಕಾಗಿಲ್ಲ ಅಗ್ನಿವಾಯುಗಳು ಕಾವಲಾಗಿರುವರು ಇಂದ್ರನು ನಿಟ್ಟಿಸಿರು ಬಿಟ್ಟು ಹೇಳಿದನು ದೇವಿ ಕ್ಷಣಿಸು ನಿನಗೆ ಹೇಳಿ ಅವಕಾಶವಿರಲಿಲ್ಲ ಆ ಹತ್ಯೆಯ ದರ್ಶನದಿಂದಲೇ ನನಗೆ ಮೈಯಾದ ಮೈಯೆಲ್ಲ ಉರಿಯಾರಂಭ ಉರಿಯಲ್ಲ ಆರಂಭಿಸಿತು ಬೃಹಸ್ಪತಿಗೋ ಧನ್ವಂತರಿಗೋ ಅಶ್ವಿನಿ ದೇವತೆಗಳಿಗೋ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ತಿಳಿದಿತ್ತೋ ಏನೋ ಅಂತೂ ನನಗೆ ಕಾಲುವೆ ಚೆನ್ನಾಗಿಲ್ಲ ಈ ಕಮಲನಾಳದ ಒಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದೇನೆ ನನ್ನ ತಪಸ್ಸು ಪೂರ್ಣವಾಗುತ್ತಲೇ ನನಗೆ ಆಯುಧಗಳೆಲ್ಲರೂ ಎಲ್ಲವೂ ದೊರೆಯುವುದು ಆಗ ಈಗ ಆಯುಧಗಳು ಬಂದರೂ ಅದನ್ನು ಹಿಡಿದು ಪ್ರಯೋಗಿಸಲು ಶಕ್ತಿಯೂ ಇಲ್ಲ ಧೈರ್ಯವೂ ಇಲ್ಲ ಇದು ಈಗಿರುವ ಇದು ಆಗಿರುವ ಅನರ್ಥ ಇನ್ನೆಷ್ಟು ದಿವಸ ಹೀಗೆ ಕರೀಬೇಕು ದೇವ ನಿನ್ನ ಸನ್ನದಿಯಿಂದ ಮನಸ್ಸು ಶುದ್ಧಿಯಾಗುತ್ತಿದೆ ಶುಚಿ ನೀನು ಇನ್ನೂ ಅಷ್ಟು ಇಲ್ಲಿ ಇರಬಲ್ಲಾದರೆ ನನ್ನ ಮನಸ್ಸು ಇನ್ನೂ ತಿಳಿಯಾಗಿ ನಾನು ಭವಿಷ್ಯವನ್ನು ನೋಡಬಲ್ಲವನ್ನಾಗುವನು ಆಗಲಿ ದೇವ ಅಗ್ನಿವಾಯುಗಳನ್ನು ಕರೆಯಲೇ ಕರೆ ನೆನೆಯುತ್ತಿದ್ದಂತಲೇ ಅಗ್ನಿವಾಯುಗಳು ಬಂದರು ಇಂದಿನ ಆಕಾರವಿರುವ ತೇಜೋಮಂಡಲ ಅದೂ ಮಲಿನವಾಗಿದೆ ಅವರಿಬ್ಬರೂ ಕಣ್ಣಲ್ಲಿ ನೀರಿಟ್ಟುಕೊಂಡು ಸ್ವಾಮಿ ನಾವು ಏನೂ ಮಾಡಲಾಗುವುದಿಲ್ಲವೇ ಎಂದು ಕೇಳಿದರು ನೋಡು ನೋಡುತ್ತಿದ್ದ ಹಾಗೆಯೇ ಇಂದ ಪರಿಶುದ್ಧವಾಗುತ್ತಾ ಬಂತು ಅದರ ಮಾಲಿನ್ಯವು ಕಳೆಯುತ್ತಾ ಬಂತು ಇಂದನು ಈಗ ಸುಖಾಸನದಲ್ಲಿ ಸಮಾಹಿತನಾಗಿ ಕುಳಿತನು ಕೇಳಿದನು ಅಲ್ಲಿ ಏನು ನಡೆದಿದೆ ಹೇಳಿ ಅಗ್ನಿವಾಯುಗಳು ಹೊಸ ಇಂದನೂ ಬಂದಿರುವುದು ಆತನು ಅಧಿಕಾರ ಪೂರ್ಣತೆಯನ್ನು ಬಯಸುವುದು ದೇವಸಭೆಯ ಮಾಡಿದ ನಿರ್ಧಾರ ಹೊಸ ಇಂದನು ಶಚಿಗೆ ಅವಧಿಯನ್ನು ಕೊಟ್ಟಿರುವುದು ದೇವಗುರು ಮಹಾವಿಷ್ಣುವಿನ ಬಳಿಗೆ ಹೋಗಿರುವುದು ಎಲ್ಲವನ್ನೂ ಹೇಳಿದರು ಅದೆಲ್ಲವನ್ನು ಕೇಳಿ ಇಂದನಿಗೆ ಸಮಾಧಾನವಾಯಿತು ಇಂದನು ಹೇಳಿದನು ಮಹಾವಿಷ್ಣುವಿನ ಬಳಿಗೆ ದೇವಗುರುವು ಹೋಗಿ ಬಹಳ ಬಹಳ ಸರಿ ಸರಿಯಾಯಿತು ಆತನು ಬರುವವರೆಗೆ ಕೊಂಚ ತಡೆದುಕೊಳ್ಳಿರಿ ನಾನು ನಮಗೆ ಬಲ್ಲೆ ಧರ್ಮಿಷ್ಠರಲ್ಲಿ ಅಗ್ರಗಣ್ಯರಲ್ಲಿ ಅಗ್ರಗಣ್ಯನು ಆತನು ನಮ್ಮ ದುರದೃಷ್ಟದಿಂದ ಆತನಿಗೆ ದುರ್ಬುದ್ದಿ ಬರಬೇಕಲ್ಲದೆ ಅನ್ಯಥಾ ಇಲ್ಲ ಆದರೂ ನಾವು ಎಚ್ಚರವಾಗಿರಬೇಕು ನೀವು ಹೋಗಿ ಬನ್ನಿ ಚೇಚುವ ಕೇಳಿಗಳು ನೀವ ಮತ್ತೆ ನಿನ್ನನ್ನು ಬಂದು ನೋಡಲು ಅಪ್ಪಣೆ ಕೊಡು ನನ್ನನ್ನು ನೋಡಬೇಕಾದರೆ ನಿನಗೆಷ್ಟು ಕಷ್ಟ ತಿರಸ್ಕರಣೆಯಲ್ಲದೆ ಇಲ್ಲದೆ ನನ್ನನ್ನು ನೋಡುವಂತಿಲ್ಲ ನಾನು ಈಚೆಗೆ ಬರಬೇಕಾಗಿದೆ ಬೇಕಾದರೆ ನನಗಿನ್ನೂ ಹತ್ಯೆ ಭೀತಿಯೋ ತಪ್ಪಿಲ್ಲ ವಜ್ರವನ್ನು ಪ್ರಾರ್ಥಿಸಿಕೊಂಡರೋ ನನಗೇನೋ ಪಾಪವು ಸಂಭವಿಸಿದೆ ವಜ್ರವನ್ನು ಕುರಿತು ಧ್ಯಾನಿಸಲು ನನಗೆ ಧೈರ್ಯವಿಲ್ಲ ಇರಲಿ ದೇವಗುರುಗಳು ವೈಕುಂಠದಿಂದ ಬಂದ ಮೇಲೆ ಮತ್ತೆ ಬಾ ನನಗೂ ನಿನ್ನ ಸಹವಾಸದಲ್ಲಿದ್ದರೆ ದಲ್ಲಿದ್ದರೆ ಏನೋ ಸುಖ ಶಚಿಯು ನಾಚಿಕೊಂಡು ನಮಸ್ಕಾರ ಮಾಡಿ ಹೊಟ್ಟುವಳು ಅಗ್ನಿವಾಯುಗಳು ಬೀಳ್ಕೊಂಡರು ಇಂದನ್ನು ಎಲ್ಲರನ್ನೂ ಬೀಳ್ಕೊಟ್ಟು ನನ್ನ ಸೂಕ್ಷ್ಮ ಧರಿಸಿ ಮೊದಲಿನಂತೆ ಕಮಲನಾಳದಲ್ಲಿ ಕುಳಿತನು ಮಾನಸ ಸರೋವರದ ವಕ್ಷಸಿನ ಮೇಲೆ ತೇಲುತ್ತಿದ್ದ ಬಾಷ್ವಮೇಘವೊಂದು ಮರಿಯಾಯಿತು